ೋ ನಮಃ ಹರಿ ಓಣೇಶಯ ನಮಃ ಶಂಕರ ಶಂಕರಾಚಾರ್ಯ ಕೇಶವಂವ ಆದರ ಸೂತ್ರ ವಂದೇ ಭಗವಂತೌ ಪುನಃಪುನಃ ಪುರಾಲ ಕರು ಭಗವತ್ಪದ ಶಂಕರ ಲೋಕಶಂಕರ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಆತ್ಮಷಟ್ಕಂ ಶಂಕರಾಚಾರ್ಯರ ಪ್ರಕ್ರಿಯೆಗಳಲ್ಲಿ ಒಂದು ಷಟ್ಕ ಅಂದರೆ ಆರು ಆರು ಶ್ಲೋಕಗಳಿವೆ ಇದರಲ್ಲಿ ಆತ್ಮಷಟ್ಕಂ ಆತ್ಮನ ಕುರಿತಾಗಿ ಹೇಳಿರ್ತಕ್ಕಂಥದ್ದು ಮನೋಬುಧಿಹಂಕಾರ ಚಿತ್ತಿನಿ ನಾಹಂಚ್ರೋತ್ರಜಿಹ್ವೇ ನ ಘ್ರಾಣಿತ್ರೇ ಚ್ಯೋಮ ಭೂಮಿರ್ನತೆ ಜೋ ನಾಯು ಚಿಧಾನಂದೂಪ ಶಿವೋಹಂ ಶಿವೋಹ ಆತ್ಮನ ಸ್ವರೂಪ ಏನು ನಮ್ಮ ಸ್ವರೂಪ ಏನು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಮನೋಬುಧ್ಯಹಂಕಾರಚಿತ್ತಿ ನಾಹಂ ಭುಜಂಗ ಪ್ರಯಾತ ವೃತ್ತದಲ್ಲಿದೆ ಅಂದರೆ ಭುಜಂಗ ಅಂದರೆ ಭುಜವನ್ನೇ ಆಶ್ರಯಿಸಿ ತಮ್ಮ ಗಮ ಗಮನ ಮಾಡತಕ್ಕಂಥದ್ದು ಭುಜಂಗ ಅಂದರೆ ಸರ್ಪಗಳು ತಮ್ಮ ಶರೀರವನ್ನೇ ಹೇಳ್ಕೊಂಡು ಹರಿದಾಡತಕ್ಕಂಥವುಗಳು ಕಾಲಿಲ್ಲ ಅವುಗಳಿಗೆ ಹಾಗಾಗಿ ಭುಜಂಗ ಅಂಥೇಳಿ ಸರ್ಪಕ್ಕೆ ಹೇಳ್ತಕ್ಕಂಥದ್ದು ಭುಜೇನ ಗಚ್ಚತಿ ಇತಿ ಭುಜ ಭುಜಾಭ್ಯಾಂ ಗಚ್ಚತಿ ಇತಿ ಹೀಗೆ ಭುಜಂಗ ಪ್ರಯಾತ ಅಂದರೆ ಸರ್ಪವು ಹರಿದಾಡಿದಂತೆ ಹೋಗತಕ್ಕಂಥ ಛಂದಸ್ಸಿದು ಅಂದರೆ ಎಲ್ಲೂ ಅಡೆತಡೆಗಳಿಲ್ಲ ಹ್ಞೂ ಸರಸರೇ ಇದು ಅದರ ಗಮನ ರೀತಿ ಇದೆ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಅಹಂ ನಾನು ಅಲ್ಲ ಏನಲ್ಲ ಮನೋ ಬುದ್ಧಿ ಅಹಂಕಾರ ಚಿತ್ತಾನೆ ಅಹಂ ನ ನಾನು ಅಲ್ಲ ಇವುಗಳು ಯಾವುದೂ ಅಲ್ಲ ಮನಸ್ಸು ಬುದ್ಧಿ ಅಹಂಕಾರ ಅಂದರೆ ನಾನು ಮಾಡುವವ ಎಂಬ ಅಹಂಕಾರ ಸ್ಮರಣಶಕ್ತಿ ಚಿತ್ತ ಸ್ಮರಣಶಕ್ತಿ ಇವು ಯಾವುದೂ ನಾನು ಅಲ್ಲ ಮನಸ್ಸು ನಾನಲ್ಲ ನೋತ್ರಜಿಹ್ವೆ ನ ಘ್ರಾಣನೇತ್ರೇ ಶೋತ್ರಜಿಹ್ವ ಇವೆರಡೂ ಸೇರಿ ಶ್ರೋತ್ರಜಿಹ್ವ ಅಂತ ಹೇಳಿ ಶ್ರೋತ್ರಜಿಹ್ವೆ ಅಂತೇಳಿ ಆಯಿತು ಅವು ಎರಡೂ ಸೇರಿ ಶ್ರೋತ್ರ ಜಿಹ್ವಾ ಜಿಹ್ವಾ ಸ್ತ್ರೀಲಿಂಗಶಬ್ಧ ಶ್ರೋತ್ರಂ ನ ಮುಂಸಲಿಂಗಶಬ್ಧ ಶ್ರೋತ್ರಜಿಹ್ವೆ ಅಂತ ಹೇಳಿ ಆಯಿತು ರಾಮಚ ಲಕ್ಷ್ಮಣಶ್ಚ ರಾಮಲಕ್ಷ್ಮಣೌ ಆದ ಹಾಗೆ ಜಿಹ್ವಾ ಜಿಹ್ವೇ ಜಿಹ್ವಾ ಸ್ತ್ರೀಲಿಂಗ ಶಬ್ದ ದ್ವಿ ದ್ವಿವಚನದಲ್ಲಿ ಜಿಹ್ವೆ ಅಂತೇಳಿ ಆಗ್ತದೆ ಹಾಗಾಗಿ ಎರಡು ಶ್ರೋತ್ರ ಮತ್ತು ಜಿಹ್ವೆ ಎರಡು ಸೇರಿಯಾಗುವ ಶ್ರೋತ್ರ ಜಿಹ್ವೇ ಅಂತೇಳಿ ಆಯಿತು ದ್ವಿವಚನ ರೂಪ ಬಂತು ನಾನು ಕಿವಿಗಳಲ್ಲ ನಾಲಿಗೆಯೂ ಅಲ್ಲ ನಚ ಘ್ರಾಣ ನೇತ್ರೇ ಇದು ನಪುಂಸಲಿಂಗ ಶಬ್ದ ನೇತ್ರಂ ಘ್ರಾಣ ನೇತ್ರಂ ಎರಡು ನಪುಂಸಲಿಂಗವೇ ಫಲಂ ಫಲೇ ಫಲಾನಿ ಹಾಗೇ ನೇತ್ರಂ ನೇತ್ರೇ ನೇತ್ರಾಣಿ ಅಂತೇಳಿ ಬರ್ತದೆ ರಕಾರ ಬಂದ ಕಾರಣ ನೀ ಬದಲು ನೀ ಬರ್ತದೆ ಣಾಕಾರ ರೇಫ ಬಂದ ಕಾರಣ ಹೀಗೆ ನ ಚ ಘ್ರಾಣನೇತ್ರೇ ದ್ವಿ ದ್ವಿವಚನ ಬಂತು ಘ್ರಾಣಂಚ ನೇತ್ರಂಚ ಘ್ರಾಣನೇತ್ರೇ ಅದು ಸಮಾಹಾರ ದ್ವಂದ್ವ ದ್ವಂದ್ವ ಸಮಾಸ ಘ್ರಾಣಂಚ ನೇತ್ರಂಚ ಘ್ರಾಣೇತ್ರೇ ನಾನು ಘ್ರಾಣ ಅಂದರೆ ಮೂಗು ಆ ಘ್ರಾಣಿಸಲು ಇರತಕ್ಕಂಥ ಇಂದ್ರಿಯ ಅದೂ ಅಲ್ಲ ಮೂಗು ನಾನಲ್ಲ ನೇತ್ರೇ ಕಣ್ಣುಗಳು ಕೂಡ ನಾನಲ್ಲ ನೋಮ ಭೂಮಿರ್ನ ತೇಜೋ ನ ವಾಯು ನಾನು ಏನಲ್ಲ ವ್ಯೋಮ ಆಕಾಶವೂ ನಾನಲ್ಲ ಭೂಮಿ ಭೂಮಿಯೂ ನಾನಲ್ಲ ತೇಜೋ ನ ತೇಜೋ ನ ವಾಯು ಬೆಂಕಿಯೂ ನಾನಲ್ಲ ಗಾಳಿಯೂ ನಾನಲ್ಲ ಪಂಚಭೂತಗಳು ನಾನಲ್ಲ ಅಂಥೇಳಿ ಮತ್ತೇನು ನಾನು ಚಿದಾನಂದರೂಪ ಶಿವ ಅಹಂ ಶಿವ ಅಹಂ ಆನಂದ ಸ್ವರೂಪನು ನಾನು ಶುದ್ಧ ಚೈತನ್ಯನು ನಾನು ಮಂಗಳಕರನಾದ ಶಿವನು ನಾನು ಸದಾ ಶಿವನು ನಾನು ಅಂತೇಳಿ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಆತ್ಮಸ್ವರೂಪವನ್ನು ನಾವು ಶಿವಸ್ವರೂಪರು ನಾವು ಶರೀರಲ್ಲ ಬುದ್ಧಿ ಅಲ್ಲ ಯಾವುದೂ ಅಲ್ಲ ನಾವು ಆತ್ಮಸ್ವರೂಪರು ಶಿವಸ್ವರೂಪರು ಮಂಗಳ ಸ್ವರೂಪರು ಅಂತೇಳಿ ಹೇಳ್ತಾ ಇದ್ದಾರೆ ಪಾಪೋಹಂ ಪಾಪಕರ್ಮಾಹಂ ಅಂತ ಹೇಳಿಲ್ಲ ಅವರು ನಾವು ಅಮೃತಪುತ್ರರು ಅಂತೇಳಿ ಹೇಗೆ ಹೇಳ್ತಾರೋ ಉಪನಿಷತ್ತಿನಲ್ಲಿ ಅದನ್ನೇ ಅವರು ಹೇಳಿದ್ದಾರೆ ಇಲ್ಲಿ ನಾವು ಪಾಪಿಗಳಲ್ಲ ನಾವು ಪಾವನರು ಪರಮ ಪಾವನವಾದಂತಹ ಆತ್ಮಸ್ವರೂಪರು ಅಂತೇಳಿ ನ ಚ ಪ್ರಾಣ ಸಂಜ್ಞೋ ನವೈ ಪಂಚವಾಯು ನವಾ ಸಪ್ತಧಾತುರ್ನವಾ ಪಂಚಕೋಶಃ ನವಾ ಪಾಣಿ ಪಾದೌ ನಚೋಪಸ್ಥಪಾಯು ಚಿದಾನಂದರೂಪ ಶಿವೋಹಂ ಶಿವೋಹಂ ನಾನು ಪ್ರಾಣಸಂಜ್ಞನೂ ಅಲ್ಲ ಪ್ರಾಣನೂ ಅಲ್ಲ ಅಂಥೇಳಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬತಕ್ಕಂತಹ ಪಂಚವಾಯು ಪಂಚವಾಯುಗಳು ಪಂಚಪ್ರಾಣಗಳು ನಾನಲ್ಲ ನವ ಸಪ್ತಧಾತು ಇಂದ್ರಿಯಗಳು ನಾನಲ್ಲ ಸಪ್ತಧಾತುಗಳು ನಾನಲ್ಲ ಯಾವುದು ಸಪ್ತಧಾತುಗಳು ಹೊರಚರ್ಮ ಒಳಚರ್ಮ ಮಾಂಸ ರಕ್ತ ಕೊಬ್ಬು ಮೂಳೆ ಮಜ್ಜೆ ಎನ್ನತಕ್ಕಂಥ ಸಪ್ತಧಾತುಗಳು ಚರ್ಮ ರಸ ಸೃಕ್ ಮಾಂಸಮೇಧೋಸ್ಥಿ ಮಜ್ಜಾ ಶುಕ್ರಾಣಿ ಧಾತವ ಸಪ್ತಧಾತುಗಳು ರಸ ಅಂದರೆ ಎಲ್ಲ ಶರೀರದಲ್ಲಿರತಕ್ಕಂಥ ರಸ ದ್ರವ ಭಾಗ ಸೃಕ್ ರಸ ಹಸ್ರಕ್ ಅಂದರೆ ರಕ್ತ ಮಾಂಸ ಆಮೇಲೆ ಮೇದಸ್ ಅಂದರೆ ಫ್ಯಾಟ್ ಕೊಬ್ಬಿನಂಶ ಅಸ್ಥಿ ಮೂಳೆ ಎಲುಬು ಮಜ್ಜಾ ಅದರ ಒಳಗಡೆ ಇರತಕ್ಕಂಥದ್ದು ಮೂಳೆ ಒಳಗಡೆ ಅಸ್ಥಿ ಮಜ್ಜೆ ಅಂತೇಳಿ ಹೇಳ್ತೇವೆ ಅದರಲ್ಲಿ ಈ ರಕ್ತ ಕಣಗಳ ಉತ್ಪತ್ತಿ ಆಗತಕ್ಕಂಥದ್ದು ಶುಕ್ರ ಅಂದರೆ ರೇತಸ್ ಶುಕ್ರಧಾತು ಇವು ಸಪ್ತಧಾತುಗಳು ಅಂತೇಳಿ ಹೇಳಲ್ಪಟ್ಟಿವೆ ಈ ಸಪ್ತ ಕೂಡ ನಾನಲ್ಲ ನವ ಸಪ್ತಧಾತು ನವ ಪಂಚಕೋಶಃ ಐದು ಕೋಶಗಳು ಕೂಡ ನಾನಲ್ಲ ಯಾವುದು ಪಂಚಕೋಶಗಳು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಮತ್ತು ಆನಂದಮಯ ಕೋಶಗಳು ಇವು ಪಂಚಕೋಶಗಳು ಅಂಥೇಳಿ ಈ ಪಂಚಕೋಶಗಳು ಕೂಡ ನಾನಲ್ಲ ನವ ಪಾಣಿಪಾದವು ನಾನು ವಾಕ್ ಮಾತು ನಾನಲ್ಲ ಪಾಣಿ ಕೈ ನಾನಲ್ಲ ಅಂದರೆ ಪಂಚೇಂದ್ರಿಯಗಳು ಪಂಚ ಕರ್ಮೇಂದ್ರಿಯು ಕೂಡ ನಾನಲ್ಲ ಪಂಚ ಜ್ಞಾನೇಂದ್ರಿಯು ಕೂಡ ನಾನಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ನ ವಾಕ್ ಪಾಣಿ ಪಾದವು ಪಾಣಿ ಅಂದರೆ ಕೈ ಪಾದ ಕಾಲು ನ ಉಪಸ್ಥ ಪಾಯು ಉಪಸ್ಥ ಅಂದರೆ ಗುಹ್ಯ ಅಥವಾ ಜನನೇಂದ್ರಿಯ ಅಥವಾ ಲಿಂಗ ಪಾಯು ಅಂದರೆ ಗುದ ಮಲದ್ವಾರ ಇವುಗಳು ಯಾವುದು ಈ ಐದು ಕರ್ಮೇಂದ್ರಿಯಗಳು ನಾನಲ್ಲ ವಾಕ್ಪಾಣಿ ಪಾದ ಪಾಯು ಉಪಸ್ಥ ಹಾಗೆ ಕಣ್ಣುಗೇ ಮೂಗಿನ ಚರ್ಮ ಇದು ಯಾವುದು ನಾನಲ್ಲ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಕೇವಲ ಪ್ರಜ್ಞಾ ಸ್ವರೂಪನು ನಾನು ಚಿತ್ ಅಂದರೆ ಪ್ರಜ್ಞೆ ಅಥವಾ ಜ್ಞಾನ ಆನಂದ ಅಂದರೆ ಆನಂದ ಸಂತೋಷ ಆನಂದ ಸ್ವರೂಪ ಸತ್ ಚಿತ್ತನಂದ ಸ್ವರೂಪನಾದ ಶಿವೋಹಂ ಶಿವೋಹಂ ಪ್ರಶಾಂತ ಚಿತ್ತನಾದ ನಾನು ಶಿವನು ನಾನು ನಾನೇ ಶಿವ ಶಿವಸ್ವರೂಪ ಅಂತ ಹೇಳ್ತಾ ಇದ್ದಾರೆ ಶಂಕರರು ಈ ಆತ್ಮಷಟ್ಕದಲ್ಲಿ ಆತ್ಮನ ಸ್ವರೂಪವನ್ನು ಹೇಳ್ತಾ ಇದ್ದಾರೆ ನ ಮೇ ದ್ವೇಷರಾಗವೋ ನ ಮೇ ಲೋಭಮೋಹೌ ಮದೋ ನೈವ ಮೇ ನೈವ ಮಾತ್ಸರ್ಯ ಭಾವ ನ ಧರ್ಮೋ ನ ಚಾಥೋ ನ ಕಾಮೋ ನ ಮೋಕ್ಷ ಚಿದಾನಂದರೂಪ ಶಿವೋಹಂ ಶಿವೋಹಂ ನ ಮೇ ದ್ವೇಷರಾಗವ ದ್ವೇಷವೂ ಇಲ್ಲ ರಾಗವೂ ಇಲ್ಲ ನನಗೆ ಅಂದರೆ ನನಗೆ ಇಷ್ಟವೂ ಇಲ್ಲ ಅನಿಷ್ಟವೂ ಇಲ್ಲ ರಾಗ ಅಂದರೆ ಆಸಕ್ತಿ ಅನುರಕ್ತತೆ ದ್ವೇಷ ಅಂದರೆ ಬೇಡ ಅಂತೇಳಿ ಹೇಳುವಂಥದ್ದು ಬೇಕು ಬೇಕುಗಳು ಇಲ್ಲ ನನಗೆ ಬೇಡ ಎನ್ನತಕ್ಕಂಥದ್ದು ಇಲ್ಲ ಎಲ್ಲವೂ ಒಂದೇ ನಮೇ ದ್ವೇಷ ರಾಗವು ನಮೇ ಲೋಭ ಮೋಹವು ನನಗೆ ಅತಿ ಆಸೆ ಆಗಲಿ ಅತಿಯಾದ ಮೋಹವಾಗಲಿ ಇಲ್ಲ ಲೋಭ ಅಂದರೆ ಅತಿ ಇನ್ನಷ್ಟು ಬೇಕು ಬೇಕು ಎನ್ನತಕ್ಕಂಥದ್ದು ಮೋಹ ಅಂತೇಳಿದರೆ ಇರುವುದರಲ್ಲಿ ಮೋಹ ಅದನ್ನು ಅಥವಾ ಇನ್ನಷ್ಟು ಬೇಕು ಅನ್ನತಕ್ಕಂಥದ್ದು ಮೋಹ ಇರುವುದರಲ್ಲಿ ನನ್ನ ತನ್ನ ನನ್ನ ನನ್ನದು ನನ್ನದು ಎನ್ನತಕ್ಕಂಥ ಭಾವ ಮದೋ ನೈವ ಮೇ ನೈವ ಮಾತ್ಸರ್ಯ ಭಾವ ನನಗೆ ಹೆಮ್ಮೆ ಇಲ್ಲ ಮದ ಇಲ್ಲ ಗರ್ವ ಇಲ್ಲ ಅಹಂಕಾರ ಇಲ್ಲ ಮಾತ್ಸರ್ಯ ಭಾವವೂ ಕೂಡ ಇಲ್ಲ ಹೊಟ್ಟೆಕುಚ್ಚಿ ಕೂ ಹೊಟ್ಟೆ ಅಸೂ ಹೊಟ್ಟೆ ಇನ್ನೊಬ್ಬರ ಕುರಿತಾಗಿ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷ ನನಗೆ ಧರ್ಮವಿಲ್ಲ ಅರ್ಥಗಳಿಸಬೇಕೆಂಬುದಿಲ್ಲ ಕಾಮಗಳಿಲ್ಲ ಮೋಕ್ಷವೂ ಇಲ್ಲ ಅಂತ ಹೇಳ್ತಾರೆ ಅಂದರೆ ಬಯಕೆ ಇಲ್ಲ ಯಾವುದೂ ಕೂಡ ಅದು ಬೇಕು ಇದು ಬೇಕು ಅನ್ನತಕ್ಕಂಥ ಬ ಬಯಕೆಗಳು ಇಲ್ಲ ಧರ್ಮಕರ್ಮಗಳು ಯಾಕೆ ಮಾಡಬೇಕು ಪುಣ್ಯ ಸಂಪಾದನೆಗೆ ನನಗೆ ಪುಣ್ಯ ಬೇಡ ಅರ್ಥ ಹಣ ಯಾಕೆ ಬೇಕು ಸುಖ ಸಂಪಾದನೆಗೆ ಅದು ಬೇಡ ಕಾಮ ಯಾಕೆ ಅದು ಕೂಡ ಆನಂದಕ್ಕಾಗಿ ಮೋಕ್ಷ ಅದು ಕೂಡ ಆನಂದಕ್ಕಾಗಿ ಹಾಗಾಗಿ ಇವ್ಯಾವುದೂ ಕೂಡ ಬೇಡ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಚಿದ ಯಾಕೆ ರೂಪ ಶಿವೋಹಂ ಶಿವೋಹಂ ಯಾಕಂದರೆ ನಾನು ಶರೀರವಲ್ಲ ಕೇವಲ ಅರಿವಿನ ಸ್ವರೂಪ ನಾನು ಆತ್ಮ ಆತ್ಮಸ್ವರೂಪಿ ಸದಾ ಸತ್ ಚಿತ್ ಆನಂದ ಸ್ವರೂಪಿ ಆಗಿರುವಾಗ ಇವ್ಯಾವುದು ಬೇಕಾಗಿಲ್ಲ ಅಂತ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥೋ ನ ವೇದ ನ ಯಜ್ಞ ಅಹಂ ಭೋಜನನ್ನವ ಭೋಜ್ಯ ನೋಕ್ತ ಚಿದಾನಂದರೂಪ ಶಿವೋಹಂ ಶಿವೋಹಂ ನ ಪುಣ್ಯಂ ನ ಪಾಪಂ ನಾನು ಪುಣ್ಯಸ್ವರೂಪಿಯೂ ಅಲ್ಲ ಪಾಪಸ್ವರೂಪಿಯೂ ಅಲ್ಲ ನನಗೆ ಪುಣ್ಯವೂ ಬೇಡ ಪಾಪವೂ ಬೇಡ ಯಾವುದೂ ಇಲ್ಲ ನ ಸೌಖ್ಯಂ ನ ದುಃಖಂ ಸೌಖ್ಯ ಸುಖವಾಗಿರುವಂಥದ್ದಾಗಲಿ ದುಃಖವಾಗಲಿ ಯಾವುದೂ ಇಲ್ಲ ನನಗೆ ನ ಮಂತ್ರೋ ನ ತೀರ್ಥೋ ನನಗೆ ಮಂತ್ರಜಪ ಇಲ್ಲ ತೀರ್ಥ ಸೇವನೆ ಇಲ್ಲ ಅಥವಾ ತೀರ್ಥ ಸ್ನಾನ ಇಲ್ಲ ನ ವೇದಾ ನ ಯಜ್ಞ ವೇದಾಧ್ಯಯನವೂ ಬೇಡ ಇಲ್ಲ ಯಜ್ಞ ಆಗಗಳು ಇಲ್ಲ ಯಾರಿಗೆ ಆತ್ಮನಿಗೆ ನಾನು ತಿನ್ನುವವನಲ್ಲ ಅಹಂ ಭೋಜನಂ ನೈವ ನಾನು ಊಟವೂ ಅಲ್ಲ ತಿನ್ನುವ ವಸ್ತುವೂ ಅಲ್ಲ ನೈವ ಭೋಜ್ಯಂ ನ ಭೋಗ್ತಾ ಭೋಗಿಸುವವನು ತಿನ್ನುವನು ನಾನಲ್ಲ ತಿನ್ನುವ ಕ್ರಿಯೆಯೂ ಹ್ಞೂ ಭೋಜನ ತಿನ್ನುವ ಕ್ರಿಯೆ ಭೋಜ್ಯ ಅಂದರೆ ತಿನ್ನಲು ಯೋಗ್ಯವಾದಂಥ ವಸ್ತು ಭೋಗ್ತು ಯೋಗ್ಯಂ ಭೋಜ್ಯಂ ನ ಭೋಗ್ತಾ ಭೋಗ್ತಾ ಅಂದರೆ ಯಾರು ಉಣ್ಣುವವನು ಅವನು ತಿನ್ನುವ ಕರ್ತೃ ಯಾರು ಅವನು ಭೋಗ್ತಾ ಇದು ಯಾವುದು ನಾನಲ್ಲ ಚಿದಾನಂದ ರೂಪಹ ಅದೆಲ್ಲ ಶರೀರ ಅಷ್ಟೆ ಊಟ ಮಾಡುವಂಥ ಮಾಡುವಂಥದ್ದು ಶರೀರದ ಅಂಗಗಳು ಆದರೆ ನಾನು ಯಾರು ಚಿದಾನಂದ ರೂಪ ಶಿವ ಅಹಂ ಶಿವ ಅಹಂ ಸರ್ವಸಾಕ್ಷಿಯಾದ ಆತ್ಮನು ನಾನು ಆನಂದ ನನ್ನ ನನ್ನ ಸ್ವರೂಪ ಆನಂದವು ನಾನು ಶಿವ ನಾನೇ ಶಿವ ಅಂಥೇಳಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಆತ್ಮನ ಸ್ವರೂಪವನ್ನು ಹೇಳ್ತಾ ಇದ್ದಾರೆ ಎಲ್ಲರ ಆತ್ಮದ ಸ್ವರೂಪವನ್ನು ನ ಮೃತ್ಯುರ್ನ ಶಂಕಾ ನ ಮೇ ಜಾತಿಭೇದ ಪಿತಾನವ ಮೇ ನವ ಮಾತಾ ನ ಜನ್ಮ ನ ಬಂಧುರ್ನ ಮಿತ್ರಂ ಗುರುರ್ನೈವ ಶಿಷ್ಯ ಚಿದಾನಂದೂಪ ಶಿವೋಹಂ ಶಿವೋಹಂ ನ ಮೃತ್ಯು ನ ಶಂಕಾ ನನಗೆ ಮರಣ ಭಯವಿಲ್ಲ ನನಗೆ ಸಂದೇಹ ಎನ್ನತಕ್ಕಂಥದ್ದೇ ಇಲ್ಲ ನಮೇ ಜಾತಿ ಭೇದಹ ನನಗೆ ಯಾವುದೇ ಜಾತಿ ವರ್ಣ ಆಶ್ರಮದ ಇವುಗಳ ಭೇದವಿಲ್ಲ ಇವುಗಳ ಲೇಪವಿಲ್ಲ ಅಂಟಿಲ್ಲ ಇವುಗಳಿಗೆ ಸೇರಿದವನು ನಾನಲ್ಲ ಯಾರು ಶರೀರ ಶರೀರ ಅಲ್ಲ ನಾನು ನಾನು ಆತ್ಮ ಶರೀರಕ್ಕೆ ಮಾತ್ರ ಇವೆಲ್ಲ ಇರತಕ್ಕಂಥದ್ದು ಮರಣ ಭಯ ಜಾತಿ ವರ್ಣ ಆಶ್ರಮ ಎಲ್ಲ ಪಿತಾನೈವ ಮೇ ನೈವ ಜನ್ಮ ನನಗೆ ತಂದೆ ಇಲ್ಲ ಅಂದರೆ ಆತ್ಮನನ್ನ ಹುಟ್ಟಿಸ್ಲಿಕ್ಕೆ ಅಂತ ಇನ್ನೊಬ್ಬ ಇಲ್ಲ ಶರೀರವನ್ನು ಹುಟ್ಟಿಸ್ಬೋದು ಅಷ್ಟೇ ಪಿತಾ ನೈವ ಮೇ ನೈವ ಮಾತಾ ನ ಜನ್ಮ ನನಗೆ ತಾಯಿಯೂ ಯಾರೂ ಇಲ್ಲ ನನಗೆ ಜನ್ಮವೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಹುಟ್ಟು ಎನ್ನತಕ್ಕಂಥದ್ದಿಲ್ಲ ನ ಬಂಧುರ್ ನ ಮಿತ್ರಂ ನ ಬಂಧು ನ ಮಿತ್ರಂ ನನಗೆ ಬಂಧುಗಳಾಗಲಿ ಮಿತ್ರರಾಗಲಿ ಇಲ್ಲ ಗುರುಹು ನೈವ ಶಿಷ್ಯ ನನಗೆ ಗುರುಗಳೂ ಇಲ್ಲ ಶಿಷ್ಯನೂ ಇಲ್ಲ ಯಾರಿಗೆ ಶಂಕರಾಚಾರ್ಯರಿಗಿಂತ ಹೇಳ್ತಾ ಇಲ್ಲ ಅವರು ಆತ್ಮನಿಗಿಲ್ಲ ना आत्मस्वरूपी अंत हेल्त शरीर कल चानंद रूप शिवोह शिवोह नाना आत्मस्वरूप आगिव नन गि याके मोक्ष आत्मे मोक्ष स्वरूपी नानु शिवन नु शता है ಅಹಂ ನಿರ್ವಿಕಲ್ಪೋ ನಿರಾಕಾರೋ ವಿಭು ವ್ಯಾಪ್ಯವತ್ರ ಸರ್ವೇಂದ್ರಿಯ ಸದಾ ಮೇ ಸಮರ್ನ ಬಂಧ ಚಿಧಾನಂದೂಪ ಶಿವೋಹಂ ಶಿವೋಹಂ ಅಹಂ ನಾನು ನಿರ್ವಿಕಲ್ಪ ಯಾವುದೇ ವಿಕಲ್ಪಗಳಿಲ್ಲದವನು ಅಂದರೆ ಯಾವುದೇ ಆಕಾರ ಬಣ್ಣ ಯಾವುದೂ ಇಲ್ಲ ನನಗೆ ಯಾವುದೇ ಸಂಶಯಗಳು ಕೂಡ ಇಲ್ಲ ವಿಭು ನಾನು ಎಲ್ಲವನ್ನು ಬೆಳಗುವಂತಹ ವಿಭೂ ಆತ್ಮಸ್ವರೂಪಿ ಸರ್ವತ್ರ ಸರ್ವೇಂದ್ರಿಯಾಣ ನಾನು ಎಲ್ಲೆಲ್ಲಿಯೂ ವ್ಯಾಪಿಸಿಕೊಂಡು ಎಲ್ಲ ಕಡೆ ಇದ್ದೇನೆ ಎಲ್ಲ ಇಂದ್ರಿಯಗಳ ಮೂಲಕ ಗೋಚರವಾಗುವ ಜಗತ್ತನ್ನು ವ್ಯಾಪಿಸಿಕೊಂಡು ನಾನು ಎಲ್ಲ ಕಡೆ ಇದ್ದೇನೆ ಸದಾ ಮೇ ಸಮತ್ವಂ ನ ಮುಕ್ತಿರ್ ನ ಬಂಧ ನಾನು ಯಾವಾಗಲೂ ಸಮಾಧಾನಿಯಾಗಿರ್ತೇನೆ ನನಗೆ ಬಂಧನವಾಗಲಿ ಬಿಡುಗಡೆಯಾಗಲಿ ಇಲ್ಲ ನನಗೆ ಇನ್ನೂ ಮೋಕ್ಷ ಸಿಗಬೇಕು ಅಂತ ಏನಿಲ್ಲ ಯಾಕೆ ನಾನು ಸದಾ ಮುಕ್ತನೇ ಆತ್ಮನು ಆತ್ಮನಿಗೆ ಮೋಕ್ಷ ಸಿಗಲಿಕ್ಕೆ ಅಂತಿಲ್ಲ ಆತ್ಮನೇ ಮೋಕ್ಷ ಸ್ವರೂಪಿ ನನಗೆ ಬಂಧನವೂ ಇಲ್ಲ ಆತ್ಮನಿಗೆ ಬಂಧನ ಅಂತೇಳಿ ಕೂಡ ಇಲ್ಲ ಯಾಕಂದರೆ ಸರ್ವತ್ರ ಸರ್ವಗತವಾದದ್ದು ಆತ್ಮ ಸರ್ವವ್ಯಾಪ್ತವಾದದ್ದು ಶರೀರದ ಒಳಗಡೆ ಮಾತ್ರ ಇರ್ತಕ್ಕಂಥದ್ದಲ್ಲ ಚಿದಾನಂದ ಸ್ವರೂಪನು ನಾನು ಶಿವನು ನಾನು ಶಿ ಶಿವನು ಚಿದಾನಂದ ಸಚ್ಚಿದಾನಂದ ಸ್ವರೂಪ ಅಂಥೇಳಿ ಈ ಆತ್ಮ ಷಟ್ಕದಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಇದು ಆತ್ಮ ಷಟ್ಕ ಇದೇ ರೀತಿಯಲ್ಲಿ ಆತ್ಮವಿದ್ಯಾ ಭುಜಂಗಂ ಅನ್ನತಕ್ಕಂಥದ್ದು ಕೂಡ ಒಂದಿದೆ ದಂಬೆ ಕೃಷ್ಣಮೂರ್ತಿ ಶಾಸ್ತ್ರಿ ವಿರಚಿತ ಗುರುಗಳ ಕೃಪಾಶೀರ್ವಾದದ ಫಲದಿಂದ ಗುರುಗಳೇ ಮಾಡಿಸ ಇರತಕ್ಕಂತಹ ಒಂದು ಸ್ತೋತ್ರ ಇದು ಆತ್ಮವಿದ್ಯಾ ಭುಜಂಗ ಅಂಥೇಳಿ ಸ್ತೋತ್ರ ಇದು ಇದೇ ರೀತಿಯಾದಂತಹ ಅರ್ಥವನ್ನು ಕೊಡತಕ್ಕಂಥದ್ದು ಆತ್ಮ ಷಟ್ಕದಂತೆಯೇ ಇರತಕ್ಕಂಥದ್ದು ಆತ್ಮವಿದ್ಯಾ ಭುಜಂಗ ಇದು ಕೂಡ ಭುಜಂಗ ಪ್ರಯಾತ ವೃತ್ತದಲ್ಲಿ ಇರತಕ್ಕಂಥದ್ದು ಹಾಗಾಗಿ ಆತ್ಮವಿದ್ಯಾ ಭುಜಂಗ ಅಂತೇಳಿ ಅದಕ್ಕೆ ಹೆಸರಿಟ್ಟಿದ್ದೇನೆ ಆತ್ಮವಿದ್ಯೆಯನ್ನು ಆತ್ಮವಿದ್ಯೆಯ ಮಹಿಮಿ ಆತ್ಮವಿದ್ಯ ಆತ್ಮದ ಸ್ವರೂಪ ಆತ್ಮದ ವಿದ್ಯೆಯ ಒಂದು ಸ್ವರೂಪವನ್ನು ಇದರಲ್ಲಿ ಹೇಳಲಾಗಿದೆ ಇದನ್ನೀಗ ನೋಡೋಣ ಶಂಕರಾಚಾರ್ಯ ಆತ್ಮ ಷಟ್ಕಂ ಜೊತೆಗೆ ಆತ್ಮವಿದ್ಯಾ ಭುಜಂಗಂ ಇದನ್ನು ನೋಡೋಣ ಭುಜಂಗ ಪ್ರಯಾತ ವೃತ್ತ ಛಂದಸ್ ಮಹಾಮೇರು ತುಲ್ಯ ಸುವಿದ್ಯಾ ಸುರತ್ನ ಸುಧ್ಯ ಸುರತ್ನ ಜಗದ್ಗುರು ಅನುಜ್ಞಾ ಸುಧಾರೂಪಿಣೀ ದುಃಖ ೃಣಾನಿತ್ಯ ಸೇವ್ಯ ಆತ್ಮವಿದ್ಯಾಚಕಾಸ್ತೇ ಅಂದರೆ ಮಹಾಮೇರು ತುಲ್ಯವಾದದ್ದು ಇದು ಯಾವುದು ಆತ್ಮವಿದ್ಯೆ ಎಲ್ಲದಕ್ಕಿಂತ ಅತ್ಯಂತ ಉನ್ನತವಾದದ್ದು ಪರ್ವತಗಳಲ್ಲೆಲ್ಲ ಉನ್ನತವಾದದ್ದು ಮೇರು ಪರ್ವತ ಅಂತ ಹೇಳಿ ಬರ್ತದೆ ಚರಿತ್ರೆ ಇತಿಹಾಸ ಪುರಾಣಾದಿಗಳಲ್ಲಿ ಅಂತಹ ಮಹಾಮೇರುಗೆ ಸಮಾನವಾದದ್ದು ಈ ಆತ್ಮವಿದ್ಯೆ ವಿದ್ಯೆಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದದ್ದು ಆತ್ಮವಿದ್ಯೆ ಸುವಿದ್ಯಾಸು ರತ್ನ ಒಳ್ಳೆಯ ವಿದ್ಯೆಗಳು ಯಾವುದಿದೆ ಹ್ಞೂ ಒಳ್ಳೆಯ ವಿದ್ಯೆಗಳು ಅಂತ ಹೇಳಿದರೆ ಚೋರ ವಿದ್ಯೆ ಅಂಥದ್ದಲ್ಲ ಕದಿಯುವಂಥ ವಿದ್ಯೆ ವಿದ್ಯೆಗಳಲ್ಲಿ ಸುಮಾರು ಇದು ವಿದ್ಯೆಗಳು ಅದರಲ್ಲಿ ಒಳ್ಳೆಯ ವಿದ್ಯೆಗಳು ಯಾವಿವೆ ಅದರಲ್ಲಿ ಇದು ರತ್ನಪ್ರಾಯವಾದದ್ದು ಯಾವುದು ಆತ್ಮವಿದ್ಯೆ ಸುವಿದ್ಯಾಸು ರತ್ನ ವರ ಜ್ಞಾನಕೋಶ ಜಗದ್ಗುರು ಜಗದ್ಗುರು ಅನುಜ್ಞ ಅಂದರೆ ಇದು ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಜ್ಞಾನದ ಕೋಶವೇ ಜ್ಞಾನ ನಿಧಿ ಇದು ಜಗದ್ಗುರುಗಳಿಂದ ಈ ರೀತಿಯಾಗಿ ಅನುಗ್ರಹಿಸಲ್ಪಟ್ಟಿದೆ ಯಾವುದು ಆತ್ಮ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ಜಗದ್ಗುರುವಾದ ಕೃಷ್ಣನಿಂದಲೂ ಕೂಡ ಹೇಳಿದೆ ಅಧ್ಯಾತ್ಮ ವಿದ್ಯಾ ವಿದ್ಯಾನಮ್ ಅಂಥೇಳಿ ಎಲ್ಲ ಜಗದ್ಗುರುಗಳು ಕೂಡ ಅದನ್ನೇ ಹೇಳ್ತಾರೆ ಹೀಗೆ ಜಗದ್ಗುರುಗಳಿಂದ ಇದು ಅನುಮತಿಸಲ್ಪಟ್ಟಂಥದ್ದು ಜಗದ್ಗುರು ಅನುಜ್ಞಾ ಈ ವಿಚಾರ ಸುಧಾರೂಪಿಣಿ ಇದು ಅಮೃತ ರೂ ಸ್ವರೂಪವಾದದ್ದು ದುಃಖ ಹಾ ದುಃಖವನ್ನು ದೂರ ಮಾಡತಕ್ಕಂಥದ್ದು ಆನಂದದಾತ್ರಿ ಆನಂದವನ್ನು ನಮಗೆ ಉಂಟು ಮಾಡುವಂಥದ್ದು ಆತ್ಮವಿದ್ಯೆ ಅದನ್ನ ನಾವು ತಿಳ್ಕೊಂಡ್ರೆ ನೃಣ ನಿತ್ಯ ಸೇವ್ಯ ಆತ್ಮವಿದ್ಯಾ ಹಾಗಾಗಿ ನೃಣ ಮನುಷ್ಯನಿಂದ ನಿತ್ಯ ಸೇವ್ಯ ನಿತ್ಯವೂ ಅದನ್ನು ಸೇವಿಸಬೇಕು ಮನುಷ್ಯನಿಂದ ಸೇವಿಸಲ್ಪಡಬೇಕು ಅಂದರೆ ನಿತ್ಯವೂ ಮನನ ಮಾಡಬೇಕು ಆತ್ಮವಿದ್ಯೆಯನ್ನು ಆತ್ಮವಿದ್ಯಾ ಅಂತ ಆತ್ಮ ಆತ್ಮವಿದ್ಯೆಯು ಬೆಳಗ್ತದೆ ಪ್ರಕಾಶಿಸ್ತದೆ ಸ್ವಯಂ ಪ್ರಕಾಶವುಳ್ಳದ್ದು ಅಂಥೇಳಿ ಅಖಂಡಂ ನ ಭೇದ್ಯ ಸದಾನಂದರೂಪರಂ ಶಕ್ತಿ ರೂಪ ಜಗಚ್ಚಕ್ರಮೂಲ ಸ್ಥಿತಿ ಸರ್ವಭೂತೇಶ್ವನಾಧ್ಯಾತ್ಮವಾಚ್ಯ ನೃಣಾನಿತ್ಯಸೇವ್ಯಾ ಆತ್ಮವಿದ್ಯಾಚಕಾಸ್ತೆ ಅಖಂಡವಾದ್ದು ಯಾವುದು ಆತ್ಮ ಎನ್ನತಕ್ಕಂಥದ್ದು ಈಗ ಆತ್ಮ ವಿದ್ಯೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಖಂಡವಾದದ್ದಿದು ತುಂಡಿಲ್ಲದ್ದು ಖಂಡ ಅಂದರೆ ತುಂಡು ಆತ್ಮದ ವಿಸ್ತಾರ ಆಗಿದೆ ಒಂದೊಂದು ಶರೀರದೊಳಗೆ ಆತ್ಮ ಇದೆ ಅಂತೇಳಿ ತುಂಡು ತುಂಡಾಗಿದೆ ಅಂತೇಳಿ ಭಾವಿಸಬಾರದು ಆತ್ಮವು ಸರ್ವತ್ರ ವ್ಯಾಪ್ತವಾಗಿ ಅಖಂಡವಾಗಿದೆ ಅಣು ಏಣತೃಣ ಕಾಷ್ಟಗಳೆಲ್ಲದರಲ್ಲಿಯೂ ಆಕಾಶದಲ್ಲಿಯೂ ಕೂಡ ಅವಕಾಶದಲ್ಲಿಯೂ ಕೂಡ ಪಂಚಭೂತಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ವ್ಯಾಪ್ತವಾಗಿರತಕ್ಕಂಥದ್ದು ಆತ್ಮತತ್ವ ಹಾಗಾಗಿ ಅದು ಅಖಂಡವಾದದ್ದು ಎಲ್ಲೂ ಅಂತರ ಇಲ್ಲ ಗ್ಯಾಪ್ ಇಲ್ಲ ಆತ್ಮ ಇಲ್ಲದೆ ಇರತಕ್ಕಂಥ ಜಾಗ ಅಂತೇಳಿ ನ ಭೇದ್ಯಂ ಅದನ್ನು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ತುಂಡರಿಸ್ಲಿಕ್ಕೆ ಆಗಲಿ ತಿವಿಲಿಕ್ಕೆ ಆಗಲಿ ತೂತು ಮಾಡಲಿಕ್ಕಾಗಲಿ ಆಗೋದಿಲ್ಲ ಸದಾನಂದ ರೂಪಂ ಅದು ಸದಾ ಇರತಕ್ಕಂತಹದ್ದು ನಿತ್ಯವು ಆನಂದ ಸ್ವರೂಪವಾದದ್ದು ಪರಂ ಶಕ್ತಿ ರೂಪಂ ಹಾಗೆಯೇ ಪರಮಶಕ್ತಿ ಸ್ವರೂಪ ಸರ್ವಶಕ್ತವಾದಂತಹದ್ದು ಆತ್ಮ ಜಗಚ್ಚಕ್ರ ಮೂಲಂ ಈ ಜಗತ್ತೆಂಬ ಈ ಸಂಸಾರವೆಂಬ ಚಕ್ರ ಯಾವುದಿದೆ ಅದಕ್ಕೆ ಮೂಲವಾದದ್ದು ಸೃಷ್ಟಿಗೆ ಮೂಲವಾದದ್ದು ಸೃಷ್ಟಿಚಕ್ರಕ್ಕೆ ಕಾಲನ ಗತಿಗೆ ಮೂಲವಾದದ್ದು ಸ್ಥಿತಂ ಸರ್ವಭೂತೇಶು ಅನಾದ್ಯ ಆತ್ಮವಾಚ್ಯಂ ಅನಾದಿಯಿಂದಲೂ ಆದಿ ಇಲ್ಲದೆ ಎಲ್ಲ ಭೂತಗಳೊಳಗೆ ಕೂಡ ಎಲ್ಲ ಚರಾಚರಗಳೊಳಗೆ ಹಿಂದಿನಲ್ಲಿ ಇದು ಇದಕ್ಕೆ ಆದಿ ಇಲ್ಲ ಅಂತ್ಯವಿಲ್ಲದ್ದು ಆತ್ಮವೆನ್ನತಕ್ಕಂಥದ್ದು ಎಲ್ಲ ಎಲ್ಲದರೊಳಗೂ ಇದೆ ಸ್ಥಿತಂ ಅಂತಹ ನೃಣಾನಿತ್ಯ ಸೇವ್ಯ ಆತ್ಮವಿದ್ಯಾಚಗಸ್ತಿ ಅಂತಹ ಆತ್ಮದ ವಿದ್ಯೆಯನ್ನು ಮನುಷ್ಯನು ನಿತ್ಯವೂ अनुसंधानु आत्मज्ञान वह अदू तानी बड़ता अरूप विवर्णम नवागंधयुक्त चिराशापिदात्मेत सदा योगिभ्याम्यदती नृण नित्यस्या्या्यामचकास्ते अंदर ಅರೂಪಂ ರೂಪ ಇಲ್ಲದದು ಆತ್ಮ ಎನ್ನತಕ್ಕಂಥದ್ದು ಅದಕ್ಕೆ ರೂಪ ಅಂತೇಳಿ ಇಲ್ಲ ವಿವರ್ಣಂ ಅಂದರೆ ವರ್ಣರಹಿತವಾದದ್ದು ವಿರಹಿತವಾದದ್ದು ವರ್ಣೇನ ವಿರಹಿತ ವರ್ಣ ಬಣ್ಣ ಇಲ್ಲ ಅದಕ್ಕೆ ಒಂದು ಇನ್ನೊಂದು ವರ್ಣ ಅಂದರೆ ವರ್ಣ ಬ್ರಹ್ಮಕ್ಷತ್ರೀಯ ವೈಶ್ಯ ಶೂದ್ರ ಇತ್ಯಾದಿ ವರ್ಣ ಕೂಡ ಅದಕ್ಕಿಲ್ಲ ರೂಪವಿಲ್ಲ ಬಣ್ಣವಿಲ್ಲ ನವಾ ಪರಿಮಳ ಇಲ್ಲ ಅದಕ್ಕೆ ಗಂಧ ಅಂದರೆ ಪರಿಮಳ ಚಿರಶಾಂತಿ ರೂಪಂ ಚಿದಾತ್ಮಾನ ಅದು ಅತ್ಯಂತ ಶಾಶ್ವತವಾದಂಥದ್ದು ಚಿರ ಚಿರವಾದದ್ದು ರೂಪವಾದದ್ದು ಅತ್ಯಂತ ಶಾಂತಸ್ವರೂಪಿ ಅದು ಚಿದಾತ್ಮನ ಏತತ್ ಅದನ್ನು ಚಿತ್ ಅಂದರೆ ಜ್ಞಾನ ಆತ್ಮ ಚಿದಾತ್ಮ ಆತ್ಮ ಏನಂತಕ್ಕಂಥದ್ದು ಜ್ಞಾನಸ್ವರೂಪಿ ಅದನ್ನ ಏತತ್ ಸದಾ ಯೋಗಿಭಿರ್ ಧ್ಯಾನಗಮ್ಯಂ ವದಂತಿ ಯಾವಾಗಲೂ ಯೋಗಿಗಳಿಂದ ಧ್ಯಾನ ಗಮ್ಯವಾದದ್ದು ಯೋಗಿಗಳಿಗೆ ಹೃದಯ ಹೊಂದಿರದರಿ ಹೃದಯಾಕಾಶದಲ್ಲಿ ಧ್ಯಾನಕ್ಕೆ ನಿಲ್ಕುವಂಥದ್ದು ಅಂತೇಳಿ ಹೇಳ್ತಾರೆ ಅಂತಹ ಆತ್ಮತತ್ವವನ್ನು ಅದಕ್ಕೆ ಆಕಾರ ಇಲ್ಲ ಸಾಕಾರವಾಗಿ ತೋರುವುದಿಲ್ಲ ಅದು ಅದು ಧ್ಯಾನಗಮ್ಯವಾದದ್ದು ಹೃದಯಾಕಾಶದಲ್ಲಿ ಅನುಭವಗಮ್ಯವಾದದ್ದು ಋಣ ನಿತ್ಯ ಸೇವ್ಯ ಆತ್ಮವಿದ್ಯಾಚಕಾಸ್ತೆ ಅಂತಹ ಆತ್ಮವಿದ್ಯೆಯನ್ನು ಬೆಳ ಬೆಳಗುತ್ತಿರುವ ಆತ್ಮಜ್ಯೋತಿಯ ಪ್ರಭೆಯನ್ನು ನಿತ್ಯವೂ ಮನುಷ್ಯರು ಅನುಸಂದಾನ ಮಾಡಬೇಕು ಮುದ ಸೃಷ್ಟಿ ಸಂಹಾರ ಕಾರ್ಯ ಸುರಕ್ಷಾಸದಾ ಕಾರ್ಯಂತದ ತದೇ ಆತ್ಮತತ್ವ ಶರೀರೇಶು ವ್ಯಾಪ್ತ ದೇವೇತಿ ಜಾನಂದೃಣ ನಿತ್ಯಸೇವ್ಯಾ ಆತ್ಮವಿದ್ಯಾಚಕಾಸ್ತೆ ಮುದ ಮೋದಿಂದ ಆನಂದದಿಂದ ಹರ್ಷದಿಂದ ಸೃಷ್ಟಿ ಸಂಹಾರ ಕಾರ್ಯ ಸುರಕ್ಷಾ ಸೃಷ್ಟಿ ಸುರಕ್ಷೆ ರಕ್ಷಣೆ ಸ್ಥಿತಿ ಪಾಲನೆ ಮತ್ತು ಸಂಹಾರ ಇದನ್ನು ಮಾಡ್ತಾ ಇರತಕ್ಕಂಥದ್ದು ಯಾವುದು ಈ ಆತ್ಮತತ್ವವೇ ಸದಾ ಏನ ಕಾರ್ಯಂ ತದೇವ ಆತ್ಮತತ್ವ ಯಾವಾಗಲೂ ಯಾರಿಂದ ಇದೆಲ್ಲ ಮಾಡಲ್ಪಡ್ತಾ ಇದೆಯೋ ಅದೇ ಆತ್ಮತತ್ವ ಸೃಷ್ಟಿ ಸಂಹಾರ ಸುರಕ್ಷೆ ಶರೀರೇಶು ವ್ಯಾಪ್ತಂ ಎಲ್ಲ ಶರೀರಗಳಲ್ಲೂ ವ್ಯಾಪಿಸಿರ್ತಕ್ಕಂಥದ್ದು ತದೇ ವೇತಿ ಜಾನನ್ ಅದುವೇ ಆತ್ಮತತ್ವವೇ ಎಲ್ಲೂ ವ್ಯಾಪಿಸಿದೆ ಅಂತೇಳಿ ಜಾನನ್ ತಿಳಿಕೊಂಡು ತಿಳ್ಕೊಂಡು ಅನುಸಂಧಾನ ಮಾಡ್ತಾ ಮನುಷ್ಯರು ನಿತ್ಯವೂ ಕೂಡ ಆತ್ಮವಿಧ್ಯೆಯನ್ನು ಬೆಳಬಳಗುತ್ತಾ ಇರತಕ್ಕಂಥ ಆತ್ಮವಿಧ್ಯೆಯ ಪ್ರಭೆಯನ್ನು ಅನುಸಂಧಾನ ಮಾಡಬೇಕು ಸದಾ ನಿರ್ವಿಕಾರಂ ಪರಾಶಕ್ತಿಪಿಯ ನಿತ್ಯ ಚಿಂತ್ಯಂ ಮನೋ ನಿಗ್ರಹೇಣ ಪರಂ ಕಾಮಂಛಿತಂಚೇತಿ ಮೃಣ ನಿತ್ಯಸೇವ್ಯಾತ್ಮವಿದ್ಯಾಚಕಾಸ್ತೆ ಸದಾ ನಿರ್ವಿಕಾರವಾದದ್ದು ರಹಿತವಾದದ್ದು ಯಾವುದೇ ವಿಕಾರಕ್ಕೆ ಒಳಗಾಗುವುದಿಲ್ಲ ಆತ್ಮತತ್ವ ಪರಾಶಕ್ತಿ ರೂಪಂ ಶ್ರೇಷ್ಠವಾದ ಮೂಲ ಶಕ್ತಿ ಸ್ವರೂಪವಾದದ್ದು ಪರಾಶಕ್ತಿ ಅಂತ ಯಾವುದಕ್ಕೆ ಹೇಳ್ತೇವೆ ಆದ ಶಕ್ತಿ ಅಂತೇಳಿ ಅದೇ ಆತ್ಮಸ್ವರೂಪಿ ಅಥವಾ ಆತ್ಮನೇ ಪರಾಶಕ್ತಿ ಸ್ವರೂಪಿ ಧಿಯಾ ನಿತ್ಯ ಚಿಂತ್ಯಂ ಮನು ನಿಗ್ರಹೇಣ ಮನಸ್ಸನ್ನು ನಿಗ್ರಹಿಸಿ ಬುದ್ಧಿಯಿಂದ ನಿತ್ಯವೂ ಇದನ್ನು ಚಿಂತಿಸಬೇಕು ಆತ್ಮತತ್ವವನ್ನು ಕುರಿತಾಗಿ ಆತ್ಮತತ್ವ ಕುರಿತಾಗಿ ಪರಮ ಕಾಮದಂ ವಾಂಚಿತಂಚೇತಿ ಮತ್ವ ಪರಮ ಕಾಮ ಯಾವುದದು ಶ್ರೇಷ್ಠವಾದ ಬಯಕೆ ಮೋಕ್ಷ ಎಂತಕ್ಕಂಥದ್ದು ಅಂಥದ್ದನ್ನೆಲ್ಲ ಅದನ್ನು ಕೊಡತಕ್ಕಂಥದ್ದು ಈ ಆತ್ಮ ತತ್ವದ ಮನನ ಮಾಡಿದರೆ ನಾವು ಆತ್ಮಸ್ವರೂಪರಾಗಿಬಿಡ್ತೀವಿ ಅಂದರೆ ಆತ್ಮಸ್ವರೂಪರೇ ನಾವು ಅದರ ಅನುಭವ ನಮಗಾಗ್ತದೆ ಅದರ ತಿಳುವಳಿಕೆ ನಮಗೆ ಉಂಟಾಗ್ತದೆ ಆಗ ನಾವು ಬಯಸಿದ ಯಾವುದು ಆತ್ಮಜ್ಞಾನ ನಮಗೆ ಉಂಟಾಗ್ತದೆ ವಾಂಛಿತವಾದಂಥದ್ದು ನಾವು ಬಯಸಿದಂಥದ್ದು अंत तेलू नृणानीत्यस्या्या्या्या्या्या्या्या्या्यात्मिद्याचकास्ते निसंधानता गुरष्णु रूपो सदाशंभु रूपो विरींचो अल बुद्ध बुद्धिथम परो सिख दी सेति भाव्यो नृणानीत्यत्म्याचकास्त से <coughs> आत्म स्वरूप काे गुर स्वरूपिया विष्णु ಸದಾಶಂಭುರೂಪ ಸದಾಶಿವ ಸ್ವರೂಪನೂ ಅವನೇ ಆಮೇಲೆ ವಿರಿಂಚೆ ಆದಿವಾಚ್ಯ ಬ್ರಹ್ಮನೇ ಮೊದಲಾದ ಹೆಸರುಗಳಿಂದ ಕರೆಯಲ್ಪಡ್ತಾನೆ ಬೇರೆ ಬೇರೆ ದೇವತೆಗಳ ದೇವಾನ ದೇವತೆಗಳ ಹೆಸರಿಂದ ಯಾರು ಆತ್ಮನೇ ಅಲ್ಲ ಬುದ್ಧ ಅರ್ಹನ್ ಈ ರೀತಿಯಾಗಿ ಇತ್ತಂ ಅಲ್ಲ ಅಂತೇಳಿ ಕರೆಯುವುದೇ ಅದೇ ಪರಮಾತ್ಮನನ್ನು ಆತ್ಮನನ್ನು ಬುದ್ಧ ಅಂತೇಳಿ ಅವನೊನ್ನೇ ಅರ್ಹನ್ ಅಂತೇಳಿ ಜೈನರು ಕರೀತಾರೆ ಅವನೊನ್ನೇ ಪರವು ಸಿಖ ಶ್ರೇಷ್ಠವಾದ ಸಿಕ್ಕರ ಶ್ರೇಷ್ಠನಾದ ದೇವರು ಯಾರು ಇದ್ದಾರೋ ಅವರು ಜೀ ಸೇತಿ ಭಾವ್ಯೋ ಜೀಸಸ್ ಅಂತ ಹೇಳ್ತಾರೆ ಜೀಸಸ್ ಕ್ರೈಸ್ತ್ ಅಂತ ಹೇಳ್ತಾರೆ ಅಥವಾ ಭಗವಂತ ಅಂತ ಯಾರು ಕ್ರೈಸ್ತರು ಹೇಳ್ತಾರೋ ಸಿಖ್ಖರು ಹೇಳ್ತಾರೋ ಅದೇ ಆತ್ಮ ಆತ್ಮನೇ ಹೇಳುವಂಥದ್ದು ಅಂಥೇಳಿ ನೃಣಾನಿತ್ಯ ಸೇವ್ಯಾ ಆತ್ಮ ವಿದ್ಯಾಚಕಾಸ್ತೆ ಅಂತಹ ಗುರು ವಿಷ್ಣು ಶಿವ ಬ್ರಹ್ಮ ಅಲ್ಲ ಬುದ್ಧ ಜೀಸಸ್ ಅರ್ಹನ್ ಸಿಖ್ಖರ ದೇವರು ಹೀಗೆ ಎಲ್ಲ ದೇವರುಗಳ ಮೂಲ ಆತ್ಮ ತತ್ವ ಎಲ್ಲ ಬೇರೆ ಬೇರೆ ಹೆಸರು ಆಕಾರ ಕೊಟ್ಟಿದ್ದರೆ ಹೊರತು ಆತ್ಮ ಆತ್ಮತತ್ವವೇ ಎಲ್ಲೆಡೆ ವ್ಯಾಪ್ತವಾಗಿರತಕ್ಕಂಥದ್ದು ಅದೇ ಎಲ್ಲದಕ್ಕೂ ಮೂಲ ಅಂದರೆ ಎಲ್ಲ ನಾಮರೂಪಗಳನ್ನು ಮೀರಿರತಕ್ಕಂಥದ್ದು ಅಂತೇಳಿ ಎಲ್ಲವೂ ಅದನ್ನೇ ಹೇಳು ಅದನ್ನೇ ಸ್ತುತಿಸುವಂಥದ್ದು ಧೃತಮೇನ ಲೋಕಂ ಹಿ ವಿಶ್ವಾತ್ಮ ಭಾವೇ ಚರಾನ್ ನಿಶ್ಚರಾನ್ ಪ್ರವಿಶ್ಯ द्विधा भूतो रो रृणानीतम्याचकास्ते यद यदिंद धृतम येन लोक विश्वात्म भाव सर्वात्म भाव लोकविड़ी धरपा चरान चरा, निश्चरा व्याप्य तेजु प्रवेश चर अचर निश्चर चर ಆಚರ ಚರಾಚರಗಳನ್ನೆಲ್ಲವನ್ನು ವ್ಯಾಪಿಸಿ ಅವುಗಳನ್ನು ತಾನು ಪ್ರವೇಶಿಸಿ ಇರತಕ್ಕಂಥ ಯಾವ ತತ್ವವಿದೆಯೋ ವಿಶ್ವಂ ವ್ಯಾಪ್ನೋತಿ ಪ್ರವೇಶ ದಿಚ ಹ್ಞೂ ದ್ವಿಧಾಭೂತದ್ ಏಕೋ ರಸೋ ರಂಜನಾರ್ಥಂ ರಸೋ ಸಹ ಅಂತ ಉಪನಿಷತ್ ತೈತಿ ಉಪನಿಷತ್ ಹೇಳ್ತದೆ ಅದು ಪರಮಾತ್ಮ ಅಥವಾ ಆತ್ಮತತ್ವ ಅಂತಕ್ಕಂಥ ರಸಸ್ವರೂಪಿ ಅಂತಹ ಆ ರಸ ರಂಜನಾರ್ಥಂ ಅಂದರೆ ಏಕಾಂತದಲ್ಲಿದ್ದಾಗ ಒಂದೇ ಒಂದಾಗಿರ್ತಕ್ಕಂಥ ದೃಷ್ಟಿಯ ಮೊದಲು ಆವಾಗ ಅದಕ್ಕೆ ಏನಾಯಿತು ಬೇಸರ ಆಯಿತು ಅಂತೇಳಿ ನಾವು ಕವಿಯ ಕಲ್ಪನೆ ಆ ಬೇಸರವನ್ನು ಕಳಿಲಿಕ್ಕೋಸ್ಕರ ರಂಜನೆಗಾಗಿ ಮನೋರಂಜನೆಗೋಸ್ಕರವಾಗಿ ಏಕಾಂತತೆಯನ್ನು ಕಳೀಲಿಕ್ಕೆ ಬೇಕಾಗಿ ದ್ವಿಧ ಆಗ್ಬೋದು ಎರಡಾಯಿತು ಅದೇ ಒಂದೇ ತತ್ವ ಎರಡಾಯಿತು ಪುರುಷ ಸ್ತ್ರೀ ಎಂಬುದಾಗಿ ಆನಂತರ ಜಗತ್ತೇ ಸೃಷ್ಟಿಯಾಯಿತು ಎಂಬುದಾಗಿ ಅಂತಹ ಆತ್ಮತತ್ವವನ್ನು ಆತ್ಮವಿದ್ಯೆಯನ್ನು ದಿನವು ಅನುಸಂಧಾನ ಮಾಡಬೇಕು ಪರಂ ನಿರ್ಗುಣ ತಚಿಂದೂಪ ಹೃದಂತಸ್ಫುರ ಜ್ಯೋತಿಪ ಸ್ವೀಪ್ತರೆದಿ ತರೆದಿತ್ ನೃತ ವಿಶ್ವಮ್ಯಾಂ ನೃಣಾನಿತ್ಯಸೇವ್ಯಾತ್ಮವಿದ್ಯಾಚಾಸ್ತೆ ಪರಂ ನಿರ್ಗುಣ ತತ್ ಚಿದಂದೂಪ ಅದು ತದ್ವಾಚ್ಯವಾದಂತಹ ಆತ್ಮವು ಪರವು ಪರಂ ಶ್ರೇಷ್ಠವಾದದ್ದು ನಿರ್ಗುಣವು ಯಾವುದೇ ಗುಣಗಳಿಂದ ಗುಣಗಳನ್ನು ಮೀರಿದ್ದು ನಿರ್ಗುಣ ಅಂದರೆ ಸತ್ವರಜ ತಮಗು ಈ ಮೂರು ಗುಣಗಳಿಂದ ಅತೀತವಾದದ್ದು ತತ್ ತದ್ವಾಚ್ಯವಾದ ಅಚ್ಚಿತ್ ಜ್ಞಾನಸ್ವರೂಪಿ ಆನಂದಸ್ವರೂಪಿ ತಿದಾನಂದರೂಪಂ ಹೃದಂತಸ್ಫುರತ್ ಹೃದಯದೊಳಗೆ ಬೆಳಗ್ತಾ ಇರತಕ್ಕಂತಹ ಜ್ಯೋತಿ ರೂಪವಾದದ್ದು ಸ್ವದೀಪ್ತಂ ಸ್ವಯಂ ಪ್ರಕಾಶವುಳ್ಳದ್ದು ತಾನೇ ತಾನಾಗ್ ಬೆಳಗತಕ್ಕಂಥದ್ದು ತರೇತ್ ಯದ್ ವಿಧಿತ್ವಾ ಆನೃತ ವಿಶ್ವ ಯಾವ ಈ ವಿಶ್ವ ಸೃಷ್ಟಿ ಎನ್ನತಕ್ಕಂಥ ಜಗತ್ತೆಂಬಂತಹ ಈ ಮಾಯೆಯನ್ನು ಅನೃತವನ್ನು ಮಿಥ್ಯೆಯನ್ನು ಈ ವಿಶ್ವ ಮಾಯಾಂ ಅನೃತ ವಿಧಿತ್ವ ತರೇತ್ ಯದ್ವಿಧಿತ್ವ ಯಾವ ಈ ಆತ್ಮತತ್ವವನ್ನು ಅತವಾದ ಆತ್ಮತತ್ವವನ್ನು ತಿಳಿದು ಅನೃತವಾದ ವಿಶ್ವದ ಮಾಯೆಯನ್ನು ಅನಿತ್ಯವಾದ ಎಂಬುದಾಗಿ ತಿಳಿದು ಈ ವಿಶ್ವದ ಮಾಯೆಯನ್ನು ದಾಟಬೇಕು ತರೇತ್ ಆತ್ಮಜ್ಞಾನವನ್ನುಂಟು ಮಾಡಿಕೊಂಡು ಮಾಯಾ ಮೋಹವನ್ನು ಕಳ್ಕೊಳ್ಳಬೇಕು ಮಾಯಾ ಮೋಹ ಸಾಗರದಿಂದ ದಾಟಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಋಣ ನಿತ್ಯ ಸೇವ್ಯಾ ಆತ್ಮವಿದ್ಯಾಚಕಾಸ್ತೆ ಅಂತ ಮನುಷ್ಯನಿಂದ ನಿತ್ಯವು ಆತ್ಮವಿದ್ಯೆಯು ಅನುಸಂಧಾನ ಮಾಡಲ್ಪಡಬೇಕು ಸದಾ ಬೆಳಗತಕ್ಕ ಇರತಕ್ಕಂತಹ ಆತ್ಮವಿದ್ಯೆ ಘಟಾಕಾಶರೂಪೇ ಮಹಾಕಾಶರೂಪೇ ಸ್ಫುರದ್ವಿಶ್ವರೂಪೋಂತರ ಆತ್ಮಸ್ವರೂಪ ರಸೋ ವೈ ಸ್ವಯಂ ದೀಪ್ತ ಚಿದ್ರೂಪಧಾರಿ ನೃಣ ನಿತ್ಯ ಸೇವ್ಯಾತ್ಮವಿದ್ಯಾಚಕಾಸ್ತೆ ಹತ್ತನೇ ಶ್ಲೋಕ ಇದು ಘಟಾಕಾಶ ರೂಪದಲ್ಲಿ ಮಹಾಕಾಶ ರೂಪದಲ್ಲಿ ಘಟಾಕಾಶ ಅಂದರೆ ಪಾತ್ರೆಯೊಳಗಿನ ಅವಕಾಶ ಯಾವುದಿದೆ ಅದು ಕೂಡ ಅದೇ ಮಹಾಕಾಶ ಯಾವುದು ದೊಡ್ಡದಾದ ಆಕಾಶ ಮೇಲೆ ಇರತಕ್ಕಂಥದ್ದು ಕಾಣತಕ್ಕಂಥದ್ದು ಹೀಗೆ ಎಲ್ಲ ವಸ್ತುಗಳೊಳಗಿರಕ್ಕಂತಹ ಅವಕಾಶ ಆಮೇಲೆ ಹೊರಗಿರ್ತಕ್ಕಂತಹದ್ದು ಹೊರಗಿನ ಅಂತಃ ಅಂತರಾಕಾಶ ಬಹಿರಾಕಾಶ ಇವೆಲ್ಲ ರೂಪದಲ್ಲಿಯೂ ಕೂಡ ಸ್ಫುರದ ಬೆಳಗುತ್ತಾ ಇರತಕ್ಕಂತಹ ವಿಶ್ವರೂಪನಾಗಿರ್ತಕ್ಕಂತಹ ಅಂತರಾತ್ಮಸ್ವರೂಪನೂ ಆಗಿರ್ತಕ್ಕಂತಹ ಆತ್ಮ ರಸೋವೈ ರಸಸ್ವರೂಪನು ಸ್ವಯಂ ದೀಪ್ತ ಸ್ವಯಂ ದೀಪ್ತವಾದದ್ದು ಚಿದ್ರೂಪಧಾರಿ ಜ್ಞಾನಸ್ವರೂಪಿಯಾದಂಥದ್ದು ಚಿತ್ತಂಜ್ರ ಜ್ಞಾನ ನೃಣಾನಿತ್ಯಸೇವ್ಯಾ ಆತ್ಮವಿದ್ಯಾಚಕಾಸ್ತೆ ಅಂತಹ ಆತ್ಮನ ಬಗೆಗಿನ ಜ್ಞಾನವನ್ನು ನಿತ್ಯವೂ ಮನುಷ್ಯನು ಅನುಸಂಧಾನ ಮಾಡಬೇಕು ಸದಾ ಬೆಳಗುತ್ತಾ ಇರತಕ್ಕಂಥ ಆತ್ಮವಿದ್ಯೆಯನ್ನು ನೋದ್ವೈತೂಪಂ ನ ಚಾದ್ವೈತರುಪಂ ವಿಶಿಷ್ಟಂಚ ತನ್ನೇತಿ ಚಾದ್ವೈತ ರೂಪಂ ನ ತಛಕ್ತಿ ವೈಶಿಷ್ಟ್ಯಮದ್ವೈತ ರೂಪಂ ನೃಣಾನಿತ್ಯಸೇವ್ಯಾ ಆತ್ಮವಿದ್ಯಾಚಕಾಸ್ತೆ ನೋದ್ವೈತ ರೂಪ ಅದು ದ್ವೈತ ರೂಪವಾದದ್ದು ಅಲ್ಲ ಆತ್ಮವು ದ್ವೈತ ಅಂದರೆ ಭೇದ ಜೀವ ಬೇರೆ ಈಶ್ವರ ಬೇರೆ ಜಗತ್ತು ಬೇರೆ ಜೀವರಲ್ಲಿಯೂ ಪರಸ್ಪರ ಪರಸ್ಪರ ಭೇದವಿದೆ ದೇವರಲ್ಲಿಯೂ ಪರಸ್ಪರ ಭೇದವಿದೆ ಈಶ್ವರನಲ್ಲಿಯೂ ಆಮೇಲೆ ಜಗತ್ತಿನಲ್ಲಿಯೂ ಭೇದವಿದೆ ಪಂಚಭೇದ ಉಳ್ಳದ್ದು ಜಗತ್ತು ಎನ್ನತಕ್ಕಂತಹ ದ್ವೈತ ತತ್ವಕ್ಕೂ ನಿಲುಕುವಂಥದ್ದಲ್ಲ ನಾದು ದ್ವೈತ ರೂಪಂ ಅದು ದ್ವೈತ ರೂಪವಾದದ್ದಲ್ಲ ನಚ ಅದ್ವೈತ ರೂಪಂ ಹಾಗೆ ಅದ್ವೈತ ರೂಪವೂ ಅದಲ್ಲ ಅಂದರೆ ಅದ್ವೈತ ಸಿದ್ಧಾಂತಕ್ಕೂ ಅದು ದ್ವೈತವೂ ಅಲ್ಲ ಅದ್ವೈತವೂ ಅಲ್ಲ ಎಲ್ಲವನ್ನು ಮೀರಿದ್ದು ಅಂತೇಳಿ ಸಿದ್ಧಾಂತಗಮ್ಯ ಸಿದ್ಧಾಂತಗಮ್ಯ ಅಂತೇಳಿ ಯಾವುದೇ ಸಿದ್ಧಾಂತಕ್ಕೆ ಅದು ಸಿಗುವಂಥದ್ದಲ್ಲ ವಿಶಿಷ್ಟಂಚ ತತ್ ನ ಇತಿ ಚ ಅದ್ವೈತ ರೂಪಂ ಅದು ವಿಶಿಷ್ಟಾದ್ವೈತ ತತ್ವ ಸ್ವರೂಪ ಅಂದರೆ ಅದಕ್ಕೆ ನಿಲ್ಕುವಂಥದ್ದು ಅಲ್ಲ ನ ತ ನ ತತ್ ಶಕ್ತಿ ವೈಶಿಷ್ಟ್ಯ ಅದ್ವೈತ ರೂಪಂ ಶಕ್ತಿ ವಿಶಿಷ್ಟಾದ್ವೈತ ಸ್ವರೂಪಿಯು ವಾಚ್ಯವೂ ಅಲ್ಲ ಋಣಾನಿತ್ಯ ಸೇವ್ಯ ಆತ್ಮವಿದ್ಯಾ ಚಕಾಸ್ತಿ ಯಾವುದಕ್ಕೂ ನಿಲ್ಕುವಂಥದ್ದಲ್ಲ ಅದು ಅಂತಹ ಆತ್ಮವಿದ್ಯೆಯನ್ನು ಅನುಸಂಧಾನ ಮಾಡಬೇಕು ನ ಸಿದ್ಧಾಂತ ಗಮ್ಯಾನ ತರ್ಕೇಣ ಸಾಧ್ಯ ಪುಣ್ಯಾದ ವಾಪ್ಯಾನ ನ ತುಜ್ಞಾನಗಮ್ಯ ಅದು ಸಿದ್ಧಾಂತ ಯಾವುದೇ ಸಿದ್ಧಾಂತಗಳಿಂದ ಇದೆಲ್ಲ ಅದ್ವೈತ ದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಇವೆಲ್ಲ ಕೂಡ ಸಿದ್ಧಾಂತಗಳು ಈ ಸಿದ್ಧಾಂತಗಳಿಗೆ ಸಿಗುವಂಥದ್ದಲ್ಲ ಯಾವುದೇ ಚರ್ಚೆಗೆ ನ ತರ್ಕೇಣ ಸಾಧ್ಯ ತರ್ಕದಿಂದ ಅನುಮಾನ ಪ್ರಮೇಯ ಪ್ರಮಾಣಗಳಿಂದ ಅದು ದೊರಕುವಂಥದ್ದಲ್ಲ ನ ಪುಣ್ಯದವಾಪ್ಯ ನೂ ಜ್ಞಾನಗಮ್ಯ ಇದು ನಮ್ಮ ಪೂರ್ವ ಪುಣ್ಯದಿಂದಲೂ ಕೂಡ ತಿಳಿಯುವಂಥದ್ದಲ್ಲ ನಾತು ಜ್ಞಾನಗಮ್ಯ ಇದು ಜ್ಞಾನಗಮ್ಯವೂ ನಮ್ಮ ಸ್ವಂತ ಜ್ಞಾನದಿಂದ ಇದು ತಿಳ್ಕೊಡುವಂಥದ್ದಲ್ಲ ಮತ್ತೇನು ಹಾಗಾದರೆ ಏನಿದು ಯಾವುದೂ ಅಲ್ಲ ಅಂತೇಳಿದರೆ ಇದು ಏನು ಇದೇ ಉಂಟಾದಕ್ಕೆ ಅಸ್ತಿತ್ವ ಅಂತೇಳಿ ಕೇಳ್ಬೋದು ಅಂದರೆ ಏನು ಹೇಳ್ತಾರೆ ಗುರೋರ್ ದೃಷ್ಟಿ ಮಾತ್ರೇಣ ಧೀರಾವಬೋಧ್ಯ ಇದು ಗುರುವಿನ ಕೃಪಾದೃಷ್ಟಿ ಮಾತ್ರದಿಂದಲೇ ಧೀರರಿಂದ ತಿಳಿಯಲ್ಪಡತಕ್ಕಂಥದ್ದು ಗುರು ಕೃಪಾ ಹಿ ಕೇವಲ ಗುರುವಿನ ಕೃಪೆಯಿಂದ ಮಾತ್ರ ಇದು ನಮಗುಂಟಾಗ್ತದೆ ಆತ್ಮಜ್ಞಾನ ಯಾರಿಗೆ ಅದು ಕೂಡ ಧೀರರಿಗೆ ಧೀರರಾದವರಿಗೆ ಮಾತ್ರ ಅದೇ ಬೇಕು ಎನ್ನತಕ್ಕಂತಹ ಒಂದು ಸಂಕಲ್ಪ ದೃಢವಾದ ಸಂಕಲ್ಪ ಬೇಕು ಏನೇ ಬಂದರೂ ವಿಚಲಿತರಾಗದೆ ತಿಳ್ಕೊಳ್ಬೇಕಂತಕ್ಕಂಥದ್ದು ಹಂಬಲ ತೀವ್ರವಾದಾಗ ಗುರುವಿನ ಕೃಪೆ ಆದಾಗ ಮಾತ್ರ ಇದು ಗೊತ್ತಾಗಲಿಕ್ಕೆ ಸಾಧ್ಯ ಬೇರೆ ಯಾವುದರಲ್ಲಿಯೂ ಇದು ಸಿಗೋದಿಲ್ಲ ಅಂಥೇಳಿ ಆತ್ಮವಿದ್ಯೆ नृण नित्यस्या्या्यात्मकास्ते अंत आत्मविद्य नि मनुष्यन अनुसंधानू अदा आत्मद्यु बलगता है गुरोर्वाक्यमे स्वचित्ते हिमी निधिध्यासियागम्य गुरोर्दिव्यतत् प्रपत्ति कुरिया्या्यामचकास्ते ಗುರೋ ವಾಕ್ಯಂ ಏನು ಸ್ವಚಿತ್ತೈ ಮಿತ್ವ ಅಂದರೆ ಗುರುವಿನ ಗುರು ವಾಕ್ಯ ಏನಿದೆ ಅದನ್ನು ಈ ರೀತಿಯಾಗಿ ಗುರುವಿನ ಬೋಧನೆಯನ್ನು ತನ್ನ ಚಿತ್ತದಲ್ಲಿ ಮನನ ಮಾಡ್ತಾ ತಿಳ್ಕೊಂಡು ನಿಧಿಧ್ಯಸನ ಶ್ರವಣ ಆಯಿತು ಆಮೇಲೆ ಮನನ ಆಮೇಲೆ ನಿಧಿಧ್ಯಸನಾಥ್ ಇವುಗಳಿಂದ ಅಂದರೆ ಅನುಭವ ವೇದ್ಯವಾಗಿ ಮಾಡಬೇಕದನ್ನು ನಾವು ಅನುಭವಕ್ಕೆ ಬರಬೇಕದು ಧಿಯ ಧ್ಯಾನಗಮ್ಯ ನಮ್ಮ ಬುದ್ಧಿಯಿಂದ ಅದು ಧ್ಯಾನಕ್ಕೆ ಒಳಗಾಗಬೇಕು ಧ್ಯಾನ ಮಾಡಬೇಕು ನಾವು ಅದನ್ನು ಹೀಗೆ ಶ್ರವಣ ಮನನ ನಿರ್ಧಾಸನ ಮಾಡ್ತಾ ಗುರುವಿನ ವಾಕ್ಯವನ್ನ ಆ ಮೂಲಕ ಆತ್ಮದ ಅನುಭವವನ್ನು ಮಾಡಿಕೊಳ್ಳಬೇಕು ಮನಸ್ಸಿನಿಂದ ಬುದ್ಧಿಯಿಂದ ಧ್ಯಾನ ಮಾಡ್ತಾ ಅದಕ್ಕೆ ಮಾತ್ರ ಅದು ಸಿಗುವಂಥದ್ದು ಧ್ಯಾನಗಮ್ಯವಾದದ್ದು ಗುರೋರ್ ದಿವ್ಯತತ್ವೇ ಪ್ರಪತ್ತಿಶ್ಚ ಕುರಿಯಾತ್ ಅಂತಹ ಗುರುವಿನ ದಿವ್ಯ ತತ್ವದಲ್ಲಿ ಶರಣಾಗಬೇಕು ಪ್ರಪತ್ತಿ ಹ್ಞೂ ನೀವೇ ಅಂದರೆ ಸರ್ವವು ಎಂಬುದಾಗಿ ಶರಣಾಗಬೇಕು ಪ್ರಪತ್ತಿ ಹಿಚ ಕುರಿಯ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೇಳಿ ಹೇಳಿದ್ದಾರೆ ಹಾಗೆ ಅಂದರೆ ಗುರುವಿನ ಗುಲಾಮನಾದಾಗ ಮಾತ್ರ ಮುಕ್ತಿ ಸಿಗ್ತದೆ ಅಂತೇಳಿದ್ರೆ ಆತ್ಮಜ್ಞಾನ ಸಿಗ್ತದೆ ಹಾಗೆ ಅಲ್ಲಿ ಶರಣಾಗಬೇಕು ನೃಣಾನಿತ್ಯ ಸೇವ್ಯ ಆತ್ಮವಿದ್ಯಾಚಕಾಸ್ತೆ ಅಂತಹ ಆತ್ಮವಿದ್ಯೆಯನ್ನು ನಿತ್ಯವೂ ಮನುಷ್ಯನಾದವನ್ನು ಅನುಸಂಧಾನ ಮಾಡಿಕೊಳ್ಳಬೇಕು ಅದು ನಿತ್ಯವೂ ಎತ್ತರದಲ್ಲಿ ಬೆಳಗ್ತದೆ ಎಲ್ಲ ವಿದ್ಯೆಗಳಿಗಿಂತ ಮೇಲೆ ಇದು ಹದಿಮೂರನೇ ಶ್ಲೋಕ ಇನ್ನು ಹದಿನಾಲ್ಕನೆಯದು ಯಥಾಚೆಂಧನ ವಾಯುಸಂಗಾತ್ ಪ್ರದೀಪ್ತರ್ಚನ ಭಕ್ತಿ ಯೋಗೇನ ಪೂರ್ಣ ತಥಾ ಗುರು ಅನುಜ್ಞಾತ್ಮವಿದ್ಯಾ ಪ್ರಬೋದ ನೃಣಾನಿತ್ಯಸೇವ್ಯಾ ಆತ್ಮವಿದ್ಯಾಚಕಾಸ್ತೆ ಹೇಗೆ ಇಂಧನ ವಾಯುಸಂಗದಿಂದ ಪ್ರದೀಪ್ತವಾಗ್ತದೋ ಯಾವುದು ಅಗ್ನಿ ಗಾಳಿ ಇರಬೇಕು ಗಾಳಿ ಇದ್ದಾಗ ಮಾತ್ರ ಯಾವುದೇ ಬೆಂಕಿ ಕಟ್ಟಿಗೆಯನ್ನಾಗಲಿ ಯಾವುದೇ ಇಂಧನವನ್ನು ಉರಿಸಲಿಕ್ಕೆ ಸಾಧ್ಯ ವಾಯುವಿನ ಸಂಪರ್ಕ ಬೇಕು ಹೇಗೆಯೋ ಅದೇ ರೀತಿಯಲ್ಲಿ ಭಗವತ್ಯ ಅರ್ಚನಂ ಭಕ್ತಿಯೋಗೇನ ಪೂರ್ಣ ಯಾವುದೇ ರೀತಿಯ ಅರ್ಚನೆ ಎನ್ನತಕ್ಕಂಥದ್ದು ಭಗವಂತನ ಸೇವೆ ಅಥವಾ ಆತ್ಮ ಜ್ಞಾನ ಎನ್ನತಕ್ಕಂಥದ್ದು ಕೂಡ ಭಕ್ತಿಯೋಗದಿಂದ ಪೂರ್ಣವಾಗ್ತದೆ ವಾಯು ಸಂಘದಿಂದ ಹೇಗೆ ಉಜ್ಜಲವಾಗಿ ಬೆಳಗಬಹುದು ಬೆಂಕಿಯು ಚೆನ್ನಾಗಿ ಬೆಳಗ್ತದೋ ಅದೇ ರೀತಿಯಲ್ಲಿ ಭಕ್ತಿ ಪೂರ್ವ ಪೂರ್ವಕವಾಗಿ ಮಾಡಿದಂತಹ ಗುರುಗಳ ಪೂಜನೆ ಪೂಜೆ ಇರಲಿ ಭಗವಂತನ ಅರ್ಚನೆ ಇರಲಿ ಅದು ಪರಿಪೂರ್ಣವಾಗ್ತದೆ ಭಕ್ತಿಯೋಗದಿಂದ ಜ್ಞಾನ ಭಕ್ತಿ ವೈರಾಗ್ಯ ತಥಾ ಗುರು ಅನುಜ್ಞ ಆತ್ಮವಿದ್ಯಾ ಪ್ರಬೋಧ ಹಾಗೆಯೇ ಆ ವಾಯು ಹೇಗೆಯೋ ಹಾಗೆಯೇ ಗುರು ಗುರುವಿನ ಒಂದು ಉಪದೇಶದಿಂದ ಆತ್ಮ ಆತ್ಮವಿದ್ಯು ನಮಗೆ ಉಂಟಾಗ್ತದೆ ಆತ್ಮನ ಬಗೆಗಿನ ಅರಿವು ಉಂಟಾಗ್ತದೆ ನೃಣ ನಿತ್ಯಸೇವ್ಯಾತ್ಮವಿದ್ಯಾಚಕಾಸ್ತೆ ಆತ್ಮ ಆತ್ಮವಿದ್ಯೆಯ ನಿತ್ಯವೂ ಮನುಷ್ಯರು ಅನುಸಂಧಾನ ಮಾಡಿಕೊಳ್ಳಬೇಕು ಅದು ಉನ್ನತವಾಗಿ ಬೆಳಗ್ತಾ ಇದೆ ನ ಚಾರ್ನ ವಾಂತ್ಯೋ ನ ಪಾರಂ ನ ಸೀಮಾ ನ ಮಧ್ಯಂ ತಥಾಧ್ಯಾತ್ಮವಿದ್ಯಾ ಮಹಿಂನ ಅತರ್ವಯತ್ನೇನ ಧ್ಯಾ ದಿಎ ನರೋ ಸರ್ವಕಾಲೇಶ್ವವಿ ನಿವೃತ್ತೈ ಹದಿನೈದನೇ ಶ್ಲೋಕ ಇದು ನ ಆದಿಹಿ ಆದಿ ಇದಕ್ಕೆ ಆದಿ ಇಲ್ಲ ನಾ ಅಂತ್ಯ ಅಂತ್ಯವಿಲ್ಲ ಕೊನೆಯಿಲ್ಲ ಮೊದಲಿಲ್ಲ ನ ಪಾರಂನ ಸೀಮ ಇದಕ್ಕೆ ಗಡಿ ಸೀಮೆ ಅಂತ ಮೀತಿ ಎನ್ನತಕ್ಕಂಥದ್ದಿಲ್ಲ ಅಮಿತವಾದದ್ದು ಅಪಾರವಾದದ್ದು ಅಸೀಮವಾದದ್ದು ನ ಮಧ್ಯಮ್ ತಥಾ ಹಾಗೆ ಇದಕ್ಕೆ ಮಧ್ಯ ಎನ್ನತಕ್ಕಂಥದ್ದು ಕೂಡ ಇಲ್ಲ ಅಧ್ಯಾತ್ಮವಿದ್ಯಾ ಮಹಿಮ್ನ ಯಾವುದಕ್ಕೆ ಈ ಅಧ್ಯಾತ್ಮವಿದ್ಯೆಯ ಮಹಿಮೆಗೆ ಆದಿ ಇಲ್ಲ ಅಂತ್ಯವಿಲ್ಲ ಗಡಿ ಇಲ್ಲ ಸೀಮೆ ಇಲ್ಲ ಮೀತಿ ಇಲ್ಲ ಮಧ್ಯವಿಲ್ಲ ಯಾವುದು ಅತ ಸರ್ವ ಯತ್ನೇನು ಅಧ್ಯಾಯೇ ದೀಯಂತು ಹಾಗಾಗಿ ಸರ್ವ ಪ್ರಯತ್ನಪೂರ್ವಕವಾಗಿ ಎಲ್ಲ ಯತ್ನವನ್ನು ಮಾಡಿ ಪ್ರಯತ್ನಪೂರ್ವಕವಾಗಿ ನಾವು ಇದನ್ನು ಧ್ಯಾನಿಸಬೇಕು ಮನನ ಮಾಡಬೇಕು ಶ್ರವಣ ಮಾಡಬೇಕು ನಿಧಿಧ್ಯ ಮಾಡಬೇಕು ಯಾವುದು ಅಧ್ಯಾತ್ಮ ವಿದ್ಯೆಯನ್ನು ಭಗವಂತ ಶ್ರೀಕೃಷ್ಣನೇ ಹೇಳಿದ್ದಾನೆ ಜಗದ್ಗುರು ಅಧ್ಯಾ ಅಧ್ಯಾತ್ಮ ವಿದ್ಯಾ ವಿದ್ಯಾನು ಅಂತೇಳಿ ನಾನು ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ಆಗಿದೆ ಶ್ರೇಷ್ಠವಾದದ್ದು ನರೋ ಸರ್ವಕಾಲೇಶ್ವ ಅವಿದ್ಯಾ ನಿವೃತ್ತಿ ಈ ಸರ್ವಕಾಲಗಳಲ್ಲಿಯೂ ಮನುಷ್ಯನಾದವನು ಇದನ್ನ ಧ್ಯಾನ ಮಾಡ್ತಾ ಇರಬೇಕು ಅಂದರೆ ಮನಸ್ಸಿನಲ್ಲಿ ಇಟ್ಕೊಂಡು ಆತ್ಮ ಸ್ವರೂಪವನ್ನು ಅವಿದ್ಯಾ ನಿವೃತ್ತಿ ಯಾಕೆ ಅವಿದ್ಯೆ ಎಂಬಂತಹ ಮಾಯನ್ನು ಹೋಗಲಾಡಿಸ್ಲಿಕ್ಕಾಗಿ ನಿವೃತ್ತಿಗೋಸ್ಕರವಾಗಿ ಅದರಿಂದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕಾಗಿ ಆತ್ ಇದು ಹದಿನೈದು ಶ್ಲೋಕಗಳು ಇನ್ನು ಮುಂದೆ ಎರಡು ಅದರ ಫಲಶ್ರುತಿ ರೂಪವಾಗಿದೆ ಆತ್ಮವಿದ್ಯಾಭುಜಂಗಂತು ಸರ್ವ ವಿದ್ಯಾ ವಿನಾಶನಂ ಅನುಷ್ಠುಪ್ ಚಂದಸ್ಸಿನಲ್ಲಿದೆ ಇನ್ನೆರಡು ಫಲಶ್ರುತಿಯರು ಶ್ಲೋಕಗಳು ಆತ್ಮವಿದ್ಯಾಭುಜಂಗಂತು ಸರ್ವ ವಿದ್ಯಾ ವಿನಾಶಕಂ ವಿನಾಶನಂ ಸರ್ವ ದುಃಖ ಹರಂಚವ ಸದಾನಂದಂಚ ದಾಸ್ಯತಿ ಆತ್ಮವಿದ್ಯಾಭುಜಂಗ ಸ್ತೋತ್ರವು ಎಲ್ಲ ಅವಿದ್ಯೆಗಳನ್ನು ನಾಶ ಮಾಡತಕ್ಕಂತಹ ಸ್ತೋತ್ರ ಸರ್ವ ದುಃಖ ಎಲ್ಲ ದುಃಖವನ್ನು ಹೋಗಲಾಡಿಸ್ತಕ್ಕಂಥ ನಾವು ಆತ್ಮಸ್ವರೂಪರು ಎನ್ನುವ ಜ್ಞಾನವನ್ನು ಉಂಟು ಮಾಡಿದರೆ ಆಮೇಲೆ ನಮಗೆ ಶರೀರ ಜನ್ಯವಾದ ಮನಸ್ಸಿಗೆ ಹುಟ್ಟತಕ್ಕಂಥ ಯಾವುದೇ ದುಃಖಗಳಿಲ್ಲ ಸದಾನಂದಂಚ ದಾಸ್ಯತಿ ಯಾವಾಗಲೂ ಆನಂದವನ್ನು ನಮಗೆ ಉಂಟು ಕೊಡ್ತದೆ ಯಹ್ ಪಟೇ ಶ್ರದ್ಧೆಯ ನಿತ್ಯಂ ಸ್ತೋತ್ರಾರ್ಥಂತು ವಿಚಿತ್ಯ ಚ ಅವಿದ್ಯಾ ಮಾಯಾ ಮುಕ್ತೋ ವಿದ್ಯೆಯ ಅಮೃತ ಅಷ್ಟುತಿ ಯಾರು ಇದನ್ನು ಶ್ರದ್ಧೆಯ ನಿತ್ಯವೂ ಸ್ತೋತ್ರ ಅರ್ಥವನ್ನು ಚಿಂತಿಸುತ್ತಾ ಪಠಿಸುತ್ತಾರೋ ಈ ಸ್ತೋತ್ರವನ್ನು ಅವಿದ್ಯಾ ಮಾಯಾ ಮುಕ್ತ ಅಂಥವರು ಅವಿದ್ಯೆ ಎಂಬಂತಹ ಮಾಯೆಯನ್ನು ಮುಕ್ತರಾಗಿ ಬಿಡುಗಡೆಯನ್ನು ಹೊಂದಿ ವಿದ್ಯೆಯ ಅಮೃತ ಅಷ್ಟ್ತುತಿ ನಿಜವಾದ ವಿದ್ಯೆ ಆತ್ಮವಿದ್ಯೆ ಅಧ್ಯಾತ್ಮವಿದ್ಯೆಯಿಂದ ಅಮೃತತ್ವವನ್ನು ಹೊಂದುತ್ತಾರೆ ಇತಿ ಶ್ರೀ ಸದ್ಗುರು ರೂಪಿ ಶ್ರೀಮನ್ನಾರಾಯಣ ಪ್ರೇರಣೆಯ ಉಮಹೇಶ್ವರನ ಕೃಪೆ ಮುಲದೇವರ ಉಮೇಶ್ವರ ಕೃಪೆಯಿಂದ ಆತ್ಮತೃಪ್ ಆತ್ಮತೃಪ್ತಿಗೋಸ್ಕರವಾಗಿ ಕೂಡ ದಂಬೆಕೃಷ್ಣಮೂರ್ತಿ ವಿರಚಿತಮ ಇದ್ ಆತ್ಮವಿದ್ಯಾಭುಜಂ ಶ್ರೀಗುರುಚರಣಾರೇ ಸಮರ್ಪಿತಮಸ್ತು ಹರೇ ರಾಮ ಓಂ ತತ್ಸತ್ ಶ್ರೀಶಂಕರ ಅರ್ಪಿತಮಸ್ತು